ಶರ್ವಾಂಗಾರಕಮಿವೃಂದ್ರವೃಂದೇ ಆನಂದತೀರ್ಥಾಯ ಶಿರೋ ಮಣೆಸ್ತಾ ಪ್ರಣಮ ವೇದವ್ಯಾಸು ವಿದ್ಯಧೀಶಾಂಬಶ ಮಾಂ ನಿರಾಶೇಶ ಕುಶಂ ಹರೇ ನಿಶ ಲಕ್ಷ್ಮೀಕರತಾಂಭೋಜಾಳಾಂಬುಜಂ ಪ್ರಣಮಿ ಹೀವಂ ದೇವಚಕ್ರವರ್ತಿ ನಾರಾಯಣ ಪರಿಪೂರ್ಣಗುಣಾಸ್ಥಿಲಯತಿರಸೌಖ್ಯ ದುಖ ಸತ್ಕಾರ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾ ಭಕ್ತಪ್ರಿ ಸಕಲಲೋಕನಮಸ್ಕೃತ ತ್ರೈಗುಣ್ಯವರ್ಜಿತಮೀಶ ವಂದೇ ಭಗದುರಸಿ ನಾರಾಯಣ ನಮಸ್ಕೃತ ನರಂಚ ನರೋತ್ತಮೀ ಸರಸ್ವತೀ ವ್ಯಾಸ ಗ್ರಂಥುಧೀರೀಗುರುಭ್ಯೋ ನಮಃ ಹರಿ ಓ ನಾಕ್ ಪೂರ್ಣ ಆಗಿರ್ಲಿಲ್ಲ ಸೀತ ರಾಮಚಂದ್ರ ದೇವರು ವಾಲ್ಮೀಕಿ ರಾಮಾಯಣದಲ್ಲಿ ಚಿತ್ರಣ ಮಾಡಿದಂತೆ ಅದರ ವೈಭವ ನೋಡಬೇಕು ಯಾವ ನಕ್ಷತ್ರ ಮುಹೂರ್ತಗಳಲ್ಲಿ ನಾಲ್ಕು ಜನ ಅಣ್ಣ ವಿವಾಹ ಮಹೋತ್ಸವ ನಡೀತು ಭಗವಂತನಿಗೆ ಏನನ್ನೂ ಅರ್ಪಣೆ ಮಾಡಿದರೆ ಅದು ಒಂದಾಗಲ್ಲ ಒಂದು ಎರಡು ಎರಡು ಮೂರು ಮೂರು ನಾಲ್ಕಾಗಿದೆ ಅಂದರೆ ಒಂದು ಕಲ್ಯಾಣ ಉತ್ಸವ ನಾಲ್ಕು ಕಲ್ಯಾಣೋತ್ಸವದಲ್ಲಿ ಪ್ರಯೋಗಾನಾಯಿತು ಅದು ಅಷ್ಟೂ ಜನ ಹುಡುಗಿಯರನ್ನು ಚಕ್ರವರ್ತಿಯ ಮನೆಗೆ ಚಕ್ರವರ್ತಿಯ ಮನೆಯ ಸೊಸೆಯರನ್ನಾಗಿ ಕೊಡುವ ಭಾಗ್ಯ ಜನಕರಾಜಂತ ಮತ್ತು ಆತನ ತಮ್ಮ ಕುಶಧ್ವಜ ಇವರಿಬ್ಬರಿಗೆ ದೊಡ್ಡ ಭಾಗ್ಯವನ್ನು ಕೊಟ್ಟು ಇಲ್ಲಿಂದ ಆ ಹುಡುಗರುಗಳ ಕೊಟ್ಟಿಕೊಡ್ತಾರೆ ಎಷ್ಟು ಕೊಟ್ಟಿದ್ದ ರಥಗಳು ಕುದುರೆಗಳು ಆನೆಗಳು ಅವುಗಳ ಪಟ್ಟಿ ಕೊಟ್ಟಿದ್ದಿದೆಯಲ್ಲ ಅದು ಇಲ್ಲಿಂದ ಹೊರಟತ್ತಂತೆ ಮಿಥಿಲಾ ಪಟ್ಟಣದೇನು ಮಿಥಿಲಾ ಇವತ್ತಿನ ನೇಪಾಳ ಅಲ್ಲಿಂದ ಹೊರಟಿದ್ದು ಇವರು ಅಯೋಧ್ಯ ಪಟ್ಟಣಕ್ಕೆ ಬಂದು ಮುಟ್ಟಿದ್ದಾರೆ ಅಲ್ಲಿನೂ ಎಷ್ಟೋ ಹೊರಟೇ ಇರಲಿಲ್ಲಂತ ಇನ್ನು ಎಷ್ಟಿತ್ತು ಆತ ಕೊಟ್ಟಿದ್ದು ಅಂತ ವೈಭವ ಅನ್ನೋದನ್ನು ಚಿತ್ರವನ್ನು ಮಾಡಿಬಿಡೋದು ಸುಮ್ಮನೆ ಸ್ಥೂರವಾಗಿ ಇದೇನು ತುಂಬ ಬಿಡಿಸಿ ಅಲ್ಲ ಸುಮ್ಮನೆ ಮೇಲ್ನೋಟಕ್ಕೂ ಗೊತ್ತಾಗುವಷ್ಟು ಆ ಸಂಪದ ರಾಶಿಯನ್ನು ಕೊಟ್ಟು ರಾಮಚಂದ್ರದೇವರ ಕಲ್ಯಾಣ ಮಹೋತ್ಸವವನ್ನು ಅಲ್ಲಿ ನಡೆಸಿರುವಂತಹದ್ದು ಆಗಲೇ ಪರಮಾತ್ಮನನ್ನು ರಥದಲ್ಲಿ ಕುಳಿಸಿಕೊಂಡಿದ್ದಾರೆ ಕವಿಕಾವಿಗೆ ಯುತಜ್ಯೋತ್ಸ್ನಾ ಕಾಂತವತ್ ಸವ್ಯಲೋಚತ ಅಂತ ಮಣಿಮಂಜರಿಯಲ್ಲಿ ವರ್ಣನೆ ಮಾಡಿದ್ದಾರೆ ಮುಂದೆ ವಸಿಷ್ಠರು ಹೋಗ್ತಾ ಇದ್ದಾರೆ ವಿಶ್ರಾಂತಿ ಋಷಿಗಳಿದ್ದಾರೆ ದಶರಥ ಮಹಾರಾಜರು ಎಲ್ಲ ಒಂದೊಂದು ರಥಗಳಲ್ಲಿ ವಸಿಷ್ಠರ ಜೊತೆಯಲ್ಲಿ ದಶರಥ ಮಹಾರಾಜರು ಕೂತಿದ್ದಾರೆ ಮುಂದೆ ಹೋಗ್ತಾ ಇದ್ದ ರಥ ಹಿಂಬದಿಯ ರಥದಲ್ಲೇ ರಾಮಚಂದ್ರದೇವರು ಬರ್ತಾ ಇರೋಣ ಕೊಡ್ತಾ ಇರಬೇಕಾಗಿದ್ದರೇ ಪರಶುರಾಮ ದೇವರ ಭೇಟಿ ಅದೆಲ್ಲ ಪ್ರಕರಣ ನೋಡಿದ್ವಿ ಅದನ್ನೆಲ್ಲ ಆ ಪುರಶುರಾಮದೇವರ ವಿಚಿತ್ರವಾದ ಆರ್ಭಟವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೇ ಇದ್ದಾಗ ಅದನ್ನೆಲ್ಲ ಆಚಾರ್ಯರು ನಿರ್ಣಯ ಕೊಟ್ಟು ಅತುಲ ಅಂತ ನಾವು ದೊಡ್ಡ ದೈತ್ಯ ಒಳಗೆ ಸೇರಿದ್ದ ಆತನನ್ನು ಅವನು ಲೋಕಮಯ ತಪೋಮಯ ಅಂತೆಲ್ಲ ಅವನ ಹೆಸರು ಅವನು ಮಾಡ್ತಾ ಕೆಲಸ ಅಂತಂದರೆ ಸಕಲ ಸಜ್ಜನರ ಪುಣ್ಯರಾಶಿಯನ್ನು ಕದ್ದುಬಿಡೋರು ಸಾಧಾರಣ ನಮ್ಗೆ ಹಾಗಾಗುತ್ತೆ ನಾವು ಸಾಧನೆಯನ್ನು ಆರಂಭ ಮಾಡುವಾಗ ನಾವು ಯಾವ ಮನಸ್ಥಿತಿ ಇರುತ್ತೆ ಆ ಮನಸ್ಥಿತಿ ಅದಾದಮೇಲೆ ಇರೋಲ್ಲ ಉಪಸಂಹಾರ ಮಾಡುವ ತನಕ ಮುಗಿಯುವ ಹತ್ತು ಬಂತು ಹೆಡಿಸ್ಬಿಡ್ತೇವೆ ಅದು ಯಾವಾಗ ಮುಗಿಯುತ್ತೆ ಯಾವಾಗ ಮುಗಿಯತ್ತೆ ಅಂತ ಆಧಾರ ಕಮ್ಮಿಯಾಗಿರುತ್ತೆ ಇದನ್ನು ನೋಡಿ ಹೊರ್ಕೊಂಡು ಹೋಗ್ತಿದ್ದಂತೆ ಪುಣ್ಯಮಂತ್ರಿ ಲೋಕಮಯ ತಪೋಮಯ ಅಂತ ಹೀಗಲ್ಲ ಹೆಸರು ದೈತ್ಯ ಹಾಗೆ ಸೇರಿಕೊಂಡು ಇದರಿಂದ ಒಂದೊಂದು ಸತ್ಯಾಂಶ ಅರ್ಥ ಆಗುತ್ತೆ ಪುಣ್ಯ ಇಲ್ಲ ಅಂತಂದರೆ ಎಲ್ಲೂ ಸುಖ ಇಲ್ಲ ಒಟ್ಟು ಸಂಸಾರದಲ್ಲಿ ಪುಣ್ಯ ಇದ್ರೇ ಸುಖ ಯಾರಿಗೆ ಬರಿ ದೇವತೆಗಳಿಗೆ ಅಷ್ಟೇ ಅಲ್ಲ ದೈತ್ಯರಿಗೂ ಕೂಡ ಪುಣ್ಯ ಇತ್ತು ಅಂದರೆ ಸುಖ ಪಾಪ ಇತ್ತು ಅಂತಂದರೆ ಅವ್ರಿಗೂ ದುಃಖನೇ ಅವ್ರಿಗೆ ಬೇಕಾದಾಗಿರಲಿ ನಾವು ಯೋಚನೆ ಮಾಡೋಷ್ಟೇ ಇಲ್ಲ ಇನ್ಮೇಲೆ ನಾವು ಯಾಕೆಷ್ಟು ಕಷ್ಟಪಡ್ತಾ ಇದ್ದೇವೆ ಹಾಳ ಪಾಪ ಇದೆ ನಮ್ಮ ಕರ್ಮಗಳಿದ್ದಾವೆ ಪೂರ್ವ ಕರ್ಮ ಬಂಧು ಇದೆ ಎಷ್ಟು ಸುಖವಾಗಿದ್ದಾರಲ್ಲ ಅವರು ದೇವರುದೆಂಬರು ಅನ್ನೋದೇ ಇಲ್ಲ ಮಡಬಾರದ ಅನ್ಯಾಯ ಮಾಡಿದ್ದಾನೆ ಆದರೂ ಸುಖವಾಗಿದ್ದಾರಲ್ಲ ಅಂದರೆ ಇಲ್ಲಿ ಯಾವ ಪುಣ್ಯ ಗಳಿಸಿದ್ದಾನೆ ಅಂತ ಬಲಿಚಕ್ರವರ್ತಿ ದೈತ್ಯರು ಮುಂತಾದರು ಪಾಂಡವರ ಸಂಪತ್ತು ಹೊರಗೊಂಡಿದ್ದ ದುರ್ಯೋಧನ ಬೇಕಷ್ಟೆಲ್ಲ ಮೇಲ್ನೋಟಕ್ಕೆ ಹಾಗೆ ಕಾಣ್ತಿದ್ದಲ್ಲ ಆ ಸಂಪತ್ತೆಲ್ಲ ಇತ್ತು ಯಾಕಿತ್ತು ಅಂದರೆ ಅದಕ್ಕೆ ಬೇಕಾದ ಪುಣ್ಯ ಇರ್ತಿತ್ತು ಅದ್ಭುತವಾದ ವಾಚ್ಛರಿ ಶಂಕರಾಚಾರ್ಯರಂತೂ ಬೇಕಾಷ್ಟು ಗ್ರಂಥಗಳ ನಿರ್ಮಾಣ ಬೇಕಾ ಚಿಕ್ಕ ವಯಸ್ಸಿನಲ್ಲಿ ಅಪಾರ ಕೀರ್ತಿ ಎಲ್ಲ ಎಲ್ಲಿಂದ ಬಂತು ಇದೆಲ್ಲ ಇದಕ್ಕೆಲ್ಲ ಉತ್ತರ ಏನು ಪರಿತೋಷಿತೇಶ ಪಂಡಿತಾಚಾರ್ಯ ಉತ್ತರ ಕೊಟ್ಟರು ಹಿಂದೆ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿ ಹೊಲಿಸಿಕೊಂಡು ಬಂದಿದ್ದರು ಆ ಪುಣ್ಯ ಅವರ ಅನುಗ್ರಹ ಇತ್ತಾದ್ದರಿಂದ ಇದೆಲ್ಲ ನಡೀತು ಅಂದರೆ ಯಾವುದೇ ಒಳ್ಳೆಯ ಕೆಲಸ ಆಗಬೇಕಾಗಿದ್ದು ಹಿಂದೆ ಪುಣ್ಯ ವರ ಇದ್ದೇ ಇರುತ್ತೆ ಆದರೂ ದೈತ್ಯರಿಗೂ ಇರುತ್ತೆ ದೇವತೆಗಳಿಗೂ ಇರಬಹುದು ಪ್ರಯೋಜನ ಇಲ್ಲ ಒಬ್ಬರಿಗೊಂದು ಒಬ್ಬರಿಗೊಂದು ಯಾಕೆ ಅನ್ನೋದಕ್ಕೆ ವಿವರಣೆಯನ್ನು ಇಲ್ಲಿ ಕಾಣಬಹುದು ಆ ಕ್ರಮದಲ್ಲಿದ್ದಂತಹ ದೊಡ್ಡ ದೈತ್ಯ ಆತ ಅಂತಹ ದೈತ್ಯನನ್ನು ರಾಮಚಂದ್ರ ದೇವರು ಸಂಹಾರ ಮಾಡಿದರು ಆ ಕಾಲದಲ್ಲಿ ಸಂಹಾರ ವಿಶೇಷವನ್ನು ನಡೆಸಿದ ಮೇಲೆ ಮತ್ತೆ ಪರಮಾತ್ಮ ಪರಶುರಾಮದೇವರು ಮಾತ್ರ ಕಾಣಿಸಬೇಕು ಇಲ್ಲ ರಾಮದೇವರಷ್ಟೇ ಕಾಣಿಸ್ಬೇಕು ಅದೃಶ್ಯ ರಾಜ್ಯ ತೋರಿಸ್ತಾ ನಾವು ಒಬ್ಬನೇ ಇದ್ದೇನೆ ಸರ್ವತ್ರ ಹೀಗೆ ಇದ್ದೇನೆ ಎಲ್ಲ ಕಡೆಯಲ್ಲಿ ಇದ್ದರೂ ಅದರ್ಶನಾಗಿದ್ದೇನೆ ಅದರ್ಶೈಕ ಸ್ವಭಾವ ನಾನು ಅನ್ನೋದನ್ನು ಭಗವಂತ ಅಲ್ಲಿ ಪರಿಚಯ ಮಾಡಿಸಿಕೊಟ್ಟ ಆ ಪ್ರಕರಣದಿಂದಾಗಿ ಇಂಥದ್ದು ಇದು ದಶರಥ ಮಹಾರಾಜರಿಗೆ ಅವಶ್ಯವಾಗಿ ಕೊಡಬೇಕಾದ ತತ್ವಜ್ಞಾನ ಮಾರೀಚನ ಸಂಹಾರ ಆಯಿತು ಓಡಿಸಿದ್ರು ಸುಬಾಹುವಿನ ಸಂಹಾರ ಆಯಿತು ತಟಕಾದಿಗಳ ಅಂತಂದಾಗ ಅದು ಯಾವುದೂ ನೋಡಿರಲಿಲ್ಲ ದಶರಥ ಮಹಾರಾಜರು ಇದನ್ನು ಕಂಡರೆ ತೋರಿಸಿದ ಪರಮಾತ್ಮ ತೋರಿಸಿದಾಗ ಈ ವಿಶ್ವಾಸ ಇನ್ನು ಹೋಗೋದು ಯಾಕೆಂದರೆ ಅವರು ಮುಂದಿನ ಯಾವ ಪ್ರಕರಣ ಹೆಚ್ಚು ನೋಡೋದು ಅವರಿಂದ ಪ್ರಯಾಣ ಮಾಡಿಬಿಡ್ತಾರೆ ಇನ್ನು ಹೆಚ್ಚು ಕಾಲ ಇಲ್ಲ ಪಟ್ಟಾಭಿಷೇಕ ಮಹೋತ್ಸವ ಇವೆಲ್ಲ ನಡೆಸಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅದಕ್ಕೆ ಆ ಅವರು ಎದುರುಗಡಿಯಲ್ಲೇ ಸಾಕ್ಷಾತ್ತಾಗಿ ನಾರಾಯಣನೇ ರಾಮಚಂದ್ರ ನನ್ನ ಮಗ ಅಲ್ಲ ಈ ತಿಳುವಳಿಕೆಯನ್ನು ಕೊಡಬೇಕಾಗಿತ್ತು ಅದಕ್ಕೆ ಈ ಪ್ರಕರಣ ವಿಶೇಷವನ್ನೆಲ್ಲ ನಡೆಸಿದ್ರು ಅನ್ನುವರ ವಿವರಣೆಯನ್ನೆಲ್ಲ ತೋರಿಸಿಕೊಡ್ತಾ ಆ ಬಿಲ್ಲಿನ ಪ್ರಕರಣವನ್ನೆಲ್ಲ ಹೇಳಿದ್ದು ಆ ಬಿಲ್ಲಿ ಎಂತಹದ್ದು ಹೇಗಾಗಿತ್ತು ಎಲ್ಲಿ ಸಿಕ್ಕಿತ್ತು ಏನು ಎತ್ತ ಅನ್ನೋದನ್ನೆಲ್ಲ ಅಲ್ಲಿ ತೋರಿಸಿದ್ದ ಪ್ರಕರಣವನ್ನು ಕೂಡ ವರ್ಣನೆ ಮಾಡಿತ್ತು ಇದೆಲ್ಲ ಚತುರ್ಥಾಧ್ಯಾಯದ ಸಾರ ಅಂತ ಮಂತ್ರಾಲಯ ಪ್ರೋರಿಸಿಕೊಡ್ತಾರೆ ಪಶ್ಚಿಮಾಧ್ಯಾಯದಿಂದಾಗಿ ಮುಂದಿನ ಪ್ರಕರಣವನ್ನು ಅಂದರೆ ಅಯೋಧ್ಯಕಾಂಡದಲ್ಲಿ ನಡೆದ ಪ್ರಕರಣವನ್ನು ಅದರಲ್ಲೂ ಪ್ರಮುಖವಾದ ಘಟ್ಟ ರಾಮಚಂದ್ರದೇವರು ತಂದೆಯ ಮಾತನ್ನು ಕೇಳಲಿಕ್ಕೋಸ್ಕರವಾಗಿ ಕಾಡಿಗೆ ಪ್ರಯಾಣ ಮಾಡಿದ ಅಲ್ಲಿ ಕೈಕೇಯಿ ಅದನ್ನ ತಪ್ಪಿಸಿದಳು ಕೈಕೇಯಿ ಎಲ್ಲ ತಪ್ಪಿಸಿದ್ದು ಕೈಕೇಯಿ ಒಂದು ಅಂಗ ಅಟ್ಟೆ ಅವಳು ಹಿಂದೊಬ್ಬಳಿದ್ದಾಳೆ ಅವಳು ಮಂಥ ಯಾರಾ ಮಂಥರ ಯಾಕೆ ತಪ್ಪಿಸಿದಳು ನಮ್ಮಲ್ಲಿ ಇದೆಲ್ಲ ಕಡೆಯಲ್ಲೂ ಬಂದಿರೋದು ರಾಮಾಯಣ ಭಾರತ ಮುಂ ತ್ ಮಣಿಮಂಜನೆ ಎಲ್ಲ ಕಡೆಯಲ್ಲೂ ನೋಡ್ತೇವೆ ಈ ಕೆಟ್ಟ ಬುದ್ಧಿ ಬರಬಾರ್ದಲ್ಲ ಇವನಿಗೆ ಇವರ ಅಮ್ಮ ಎಲ್ಲ ಒಳ್ಳೆಯವರು ಒಳ್ಳೆಯ ಶಿಕ್ಷಣ ಇತ್ತು ನಾನು ಒಳ್ಳೆಯವನ್ನ ನಾನು ನೋಡಿದ್ದೇನೆ ಪರೀಕ್ಷೆ ಇದೆ ಆದರೂ ಯಾಕಿ ಈ ಕೆಟ್ಟ ಕೆಲಸ ಮಾಡಿದ ಏನೋ ಏನೋ ಯಾವುದೋ ಒತ್ತಡಕ್ಕೆ ಒಳಗಾಗಿರಬೇಕು ಈಗ ನಾವು ಆಲೋಚನೆ ಮಾಡ್ತೇವೆ ಅಂದರೆ ಒಳ್ಳೆ ವ್ಯಕ್ತಿಯಿಂದ ಕೆಟ್ಟದ್ದು ನಡೆಯೋಲ್ಲ ಕೆಟ್ಟ ವ್ಯಕ್ತಿಯಿಂದ ಒಳ್ಳೆಯದು ನಡೆಯೋಲ್ಲ ಇದೆಲ್ಲ ಕಡೆಯಲ್ಲೂ ಇರುವಂತಹ ಸಾಮಾನ್ಯ ನಿಯಮ ಇದು ಹಾಗೆ ಮಂಥರೇ ಈ ಕೆಲಸ ಮಾಡ್ತಾಳೆ ಅಂತಂದರೆ ಯಾಕೆ ಅವಳು ಯಾರು ಚಿಕ್ಕ ಕೆಲಸ ಅಲ್ಲ ಅದು ಆ ಕಾಲಕ್ಕೆ ಇಡೀ ರಾಜ್ಯ ಸೇರಿ ಒಕ್ಕೋರನೆಂದು ತಗೊಂಡ ನಿರ್ಧಾರ ನನ್ನ ಆಚಾರ್ಯ ಬಹಳ ಚೆನ್ನಾಗಂತಾರೆ ನನ್ನೆಲ್ಲ ಇಂ ವಿಶ್ವೇಶ್ವರಸ್ಗದವಸ್ಥಾಪ್ಯ ಸೀತಾ ಸಹಾಯ ಭೂಮಿಷ್ಠೇವಾದ ವೃದ್ಧಭಕ್ತಿಯ ರಾಜ್ಯಜನವಚೋ ಮಾನಯನ್ ಆತ್ಮನೋರ್ಥ್ಯ ದ್ರೆ ತನ್ಮತಿಪಥಮಗತ್ ಭೂಮಿಗಾ ಅಲಕ್ಷ್ಮ್ಯಾ ಒಂದೇ ಪದ್ಯದಲ್ಲ ಅದೆಲ್ಲ ಪ್ರಕರಣ ತುಂಬಿಟ್ಟಿದ್ದಾರೆ ಅದನ್ನು ಅದು ಸಂಗ್ರಹ ರಾಮಾಯಣ ವಾಲ್ಮೀಕಿ ರಾಮಾಯಣ ಇವುಗಳನ್ನು ನೋಡಬೇಕು ಎಂಟು ಜನ ಮಂತ್ರಿಗಳಿದ್ದಂತಹ ಕಾಲ ಆ ಕಾಲ ಚಕ್ರವರ್ತಿ ಈತ ಎಂಟು ಮಂತ್ರಿಗಳು ದಶರಥ ಮಹಾರಾಜನ ಆಸ್ಥಾನದಲ್ಲಿ ಸುಮಂತ್ರಾದಿಗಳು ವಸಿಷ್ಠಾದಿ ಬ್ರಹ್ಮಋಷಿಗಳು ಯಾವ ಕಾಲದಿಂದ ಇದ್ದಾರೆ ಇಕ್ವಾಕುವಿನಿಂದ ಹಿಡ್ಕೊಂಡು ವೈವಸ್ವತ ಮನವಿನಿಂದ ಪೌರೋಹಿತ್ಯ ಮಾಡಿಸ್ತಾ ಬಂದವರು ಎಷ್ಟು ಅನುಭವ ಇರಬೇಕು ಅವರಿಗೆ ಅಂಥ ದೊಡ್ಡ ಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ತಪೋಮೂರ್ತಿಗಳು ಅವರು ಬೇರೆ ಬೇರೆ ಜ್ಞಾನಿಗಳು ಎಲ್ಲ ಸೇರಿದ ತುಂಬು ಸಭೆ ಕೂಡಿಸಿಕೊಂಡು ಅವ್ರಿಗೆ ಒಂದು ಸೂಚನೆ ಸಿಕ್ಕಿರುತ್ತೆ ದಶರಥ ಮಹಾರಾಜರಿಗೆ ಇನ್ನು ಬಹಳ ಕಾಲ ಇರೋಲ್ಲ ಸಜ್ಜನರಿಗೆ ರೀತಿಯಾದ ಸ್ವಪ್ನಾದಿ ಸೂಚನೆಯನ್ನು ಭಗವಂತ ಕೊಡ್ತಾರೆ ಅದು ಅರ್ಥ ಆಗಿದೆ ಅವರಿಗೆ ನಾ ಬಹಳ ಕಾಲ ಇರೋಲ್ಲ ಅನ್ನೋದು ಆದ್ರೇನ್ ಮಾಡಬೇಕೀಗ ಇನ್ನು ಅಧ್ಯಯನ ಮಾಡ್ತಾ ಇದ್ದವರು ಭರತ ಶತಿಯರು ತುಂಬ ಚಿಕ್ಕವರು ಅಧ್ಯಯನ ಮಾಡ್ತಾ ಇದ್ದರು ಇರಿಬ್ಬರು ಅಧ್ಯಯನ ಮುಗಿದಿದೆ ಇವರಿಬ್ರು ಗಾರ್ಹಸ್ಥಿ ಜೀವನವನ್ನು ನಡೆಸ್ತಾ ಇದ್ದವರು ರಾಮ ಲಕ್ಷ್ಮಣರು ವಯಸ್ಸಿನ ಅಂತರ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಆ ಕ್ರಮದಲ್ಲಿದ್ದವರು ಬಹುಕಾಲದ ತನಕ ರಾಮಚಂದ್ರ ದೇವರು ಒಂದು ಲಕ್ಷ ಜನ ಇದ್ದರಂತೆ ಅಂತಪುರದಲ್ಲಿ ಅಂತಃಪುರ ಅಂತಲೇ ಪ್ರತ್ಯೇಕ ಅದು ರಾಮಚಂದ್ರ ದೇವರದ್ದೇ ಬೇರೆ ಈ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನು ನೋಡಿದರೆ ಗೊತ್ತಾಗುತ್ತೆ ಒಂದೊಂದರದು ವಿಭಾಗನೇ ಒಂದು ಯೂನಿವರ್ಸಿಟಿ ಅಂತ ಅದೊಂದು ಊರಿದ್ದಾಗಿರುತ್ತೆ ಹಾಗ ಅರಮನೆ ಅಯೋಧ್ಯೆಯಲ್ಲಿ ಅವತ್ತು ಆಗಿತ್ತಂತೆ ಇವತ್ತು ನೀಚರು ಆಕ್ರಮಣ ಮಾಡಿ ಹೊಡೆದಾಗಿದ್ದಾರೆ ಅದನ್ನೆಲ್ಲ ಅಯೋಧ್ಯೆಯಲ್ಲಿದ್ದ ಅರಮನೆ ಅಟುಗೊಡುದು ಅದನ್ನು ಚಿತ್ರಣ ಮಾಡಿದ್ದಾರೆ ಈ ಪಟ್ಟಾಭಿಷೇಕ ಮಹೋತ್ಸವ ನಡೀಬೇಕಾಗಿದೆ ಕೈಕೈ ಹೇಳ್ಕಳಿಸ್ತಾಳೆ ದಶರಥ ಮಹಾರಾಜರು ಕೋಪಗೃಹದಲ್ಲಿದ್ದಾರೆ ರಾಮಚಂದ್ರ ಬರಲಿಕ್ಕೆ ಹೇಳುವಂಥ ಮತ್ತೆ ಇದೇ ರೀತಿಯಲ್ಲಿ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಬರಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಭೇಟಿ ಮಾಡಬೇಕಂತೆ ಬರಲಿಕ್ಕೆ ರಾಮಚಂದ್ರದೇವನು ರಥದಿಂದ ಬರ್ತಾನೆ ಅಲ್ಲಿಗೆ ಅಂದರೆ ಪಕ್ಕಕ್ಕೆ ಇರಲಿಲ್ಲ ದೊಡ್ಡ ಅರಮನೆ ಪ್ರದೇಶವನ್ನೊಂದು ಬೇರೆ ಬೇರೆ ಆ ಅರಮನೆಯಲ್ಲಿ ಒಂದು ಲಕ್ಷ ಜನ ಇದ್ದರಂತೆ ಅಂತಃಪುರದ ಸೇವಕರು ರಾಮಚಂದ್ರದೇವರ ಮನೆಯ ಅರಮನೆಯ ಸೇವಕರು ಎಲ್ಲ ಹಾಕಿದ್ರು ಅಲ್ಲಿಗೆ ಹೋಗ್ತಿದ್ದರಂತೆ ಯಾಕೆ ಅಮ್ಮನವರನ್ನ ರಾಮಚಂದ್ರದೇವರ ದರ್ಶನ ಮಾಡಬೇಕು ಅನ್ನೋ ಭಾಗ್ಯಕ್ಕೆ ಎಲ್ಲ ಹೋಗೋರಂತೆ ಅಲ್ಲಿ ತುಂಬಿ ತುಂಬಿ ಹೋಗೋರಂತೆ ಅಂತಹ ಸುಗಿಸುವ ಅವರಿಬ್ಬರ ದಾಂಪತ್ಯ ಮತ್ತು ಅವರಿಬ್ಬರ ದರ್ಶನ ಆ ಕ್ರಮದಲ್ಲಿದ್ದವರನ್ನು ಇದೆಲ್ಲ ನೋಡಿದ್ದಲ್ಲ ದಶರಥ ಮಹಾರಾಜ ಅವರಿಗೆ ಬಂದ ನಿರ್ಧಾರ ರಾಮಚಂದ್ರನಿಗೆ ಕೊಡಬೇಕು ಆದರೆ ಕೈಕಿ ತಂದೆಗೆ ಮಾತು ಕೊಟ್ಟಿದ್ದಾರೆ ವಿವಾಹ ಆಗುವಾಗ ಹಿಂದೆ ಅದು ನಡೀತಿತ್ತು ನಾವು ತುಂಬ ಪ್ರಕರಣದಲ್ಲಿ ಅದನ್ನು ನೋಡ್ತೇವೆ ಇತಿಹಾಸ ಪುರಾಣಗಳಲ್ಲಿ ಹೆಣ್ಣಿನವರ ಗತ್ತು ಮೊದಲಿಂದಲೂ ಜಾಸ್ತಿ ಸ್ವಲ್ಪ ಈಗಲೂ ಹಾಗೆ ಆಗಿದೆ ಹೆಣ್ಣಿನವರು ವರನ ಕಡೆಯವರು ಕೇಳಿಕೊಂಡು ಹೋಗಬೇಕು ಹೆಣ್ಣಿನ ಮನೆಗೆ ನಿಮ್ಮಲ್ಲಿ ಕನ್ನಿ ಇದೆಯಂತೆ ನಮಗೆ ಕೊಡಿ ಎಂತ ಹೆಣ್ಣಿನವರು ಹುಡ್ಕೊಂಬರಬಾರದು ಗಣ್ಣಿನ ಮನೆಗೆ ಇದು ಮೊದಲಿಂದ ಇರೋ ಪದ್ಧತಿ ನಿಮ್ಮಲ್ಲಿ ಕನ್ನಿ ಇದ್ದಾಳೆ ನಮಗೆ ದಾನ ಮಾಡಿ ನಮ್ಮನೆಯನ್ನು ಉದ್ಧಾರ ಮಾಡಿ ರೀತಿ ಇವ್ರು ಕೇಳಿಕೊಂಡು ಹೋಗಬೇಕು ಹೀಗೆ ಕೇಳಿಕೊಂಡು ಅವರು ಕಂಡೀಷನ್ ಹಾಕ್ತಾರೆ ಅದರಲ್ಲೂ ಕ್ಷತ್ರಿಯರು ಅದರಲ್ಲಿ ದಾಸರಾಜ ಹಾಕಿದ್ದು ಸತ್ಯವತೀ ದೇವಿಯ ಮಕ್ಕಳಿಗೇನೇ ವಿಚಿತ್ರ ಆ ರಾಜ್ಯ ಬರಬೇಕು ಭೀಷ್ಮಾಚಾರ್ಯ ಆಡಬಾರದು ಶಕುಂತಲೆಗೆ ಬೇರೆ ಯಾರು ಹಾಕಲಿಕ್ಕೆ ಇರೋಲ್ಲಾದ್ದರಿಂದಾಗಿ ಯಾಕೆ ಆ ಕಾಲಕ್ಕೆ ಕಣ್ಮುರು ಶುಗಳು ತಪಸ್ಸು ಕೊಟ್ಟೋಗಿತ್ತು ಈ ಶಕುಂತಲೆ ತಾನೇ ಹಾಕ್ತಾಳೆ ಗಾಂಧರ್ವ ವಿವಾಹ ಕ್ರಮದಲ್ಲಿ ನನ್ನ ಮಗನಿಗೆ ರಾಜ್ಯವನ್ನು ನೀವು ಕೊಡಬೇಕು ಅಂತ ನಿಯಮ ಹಾಕಿರ್ತಾಳೆ ಕೂಡ ಇದು ತುಂಬ ಪ್ರಕರಣದಲ್ಲಿ ನಾವು ಅದನ್ನು ಕಾಣಬಹುದು ಹೀಗೆಲ್ಲ ಇದೆ ಅದೇ ರೀತಿಯಲ್ಲೇ ಇಲ್ಲೂ ಕೂಡ ನಿಯಮ ಹಾಕಿರ್ತಾನೆ ಕೆ ದೇಶದ ರಾಜ ನನ್ನ ಮಗಳ ಮಗನಿಗೆ ರಾಜ್ಯ ಕೊಡಬೇಕು ಕೊಡ್ತೀನಿ ತಪ್ಪಿಕೊಂಡ್ಬಿಟ್ಟಿರ್ತಾಳೆ ದಶರಥ ಮಹಾರಾಜ ಈಗ ಬಂದು ಅದು ಈ ರಾಮಚಂದ್ರನಿಗೆ ರಾಜ್ಯ ಕೊಡಬೇಕೆ ಬಿಡಬೇಕೆ ಸ್ವಯಂ ರಾಮಚಂದ್ರ ದೇವರು ಬಂದು ಕೂತಿದ್ದಾರೆ ನಮ್ಗೆಲ್ಲ ಅಡಿಕೆ ಕೊಡ್ಬೇಕಾದ್ರೂ ಆಗುತ್ತೋ ಇಲ್ಲಿ ಯಾರಿಗೋ ಕೊಡಬೇಕು ಅಂತ ಎಲ್ಲ ಇಷ್ಟ ಹಾಕೊಂಡ್ಬಿಟ್ಟಿರ್ತೀವಿ ಕೊಡೋದನ್ನು ಇನ್ನೂ ದೊಡ್ಡ ಜ್ಞಾನಿಗಳು ಬಂದುಬಿಟ್ಟಿದ್ದಾರೆ ಏನೋ ಯೋಗ ಬಂದರು ಕೂತ್ಕೊಂಡ್ರು ಈ ಅವರು ಕೊಡ್ತಿರೋ ಇವ್ರಿಗೆ ಕೊಡ್ತಿರೋ ಗೊಂದಲಾಗುತ್ತೋ ದಶರಥ ಮಹಾರಾಜರಿಗೆ ಆ ತರಹದ್ದು ಗೊಂದಲ ಸಾಮಾನ್ಯ ಅಲ್ಲ ಸ್ವಯಂ ಜಗದೊಡೆಯ ಜಗತ್ಪ್ರಭು ಶ್ರೀಹರಿಯೇ ಬದುಕುತ್ತಿದ್ದಾನೆ ಸಮಗ್ರ ರಾಜ್ಯ ಇವರು ಕೊಟ್ಟರು ಕೊಡದೇ ಇದ್ರು ಅವನು ಕೊಟ್ಟರೆ ಭಾಗ್ಯ ಅರ್ಪಣೆ ಮಾಡಿದ್ದರೆ ಭಾಗ್ಯ ಕೊಡದೇ ಇದ್ರೆ ಆ ಭಾಗ್ಯ ಇಲ್ಲ ಕೊಡಬೇಕೋ ಬಿಡಬೇಕೋ ಇದು ಅರ್ಥ ಆಗದೇ ಇದ್ದಂತಹ ಗೊಂದಲದ ಪ್ರಸಂಗದಲ್ಲಿ ಈ ಧರ್ಮ ಸೂಕ್ಷ್ಮವನ್ನ ಎಲ್ಲ ಜ್ಞಾನಿಗಳಲ್ಲೂ ತಿಳಿಯಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರನ್ನ ಕರೆಸಿ ಸಭೆಯ ನಿರ್ಮಾಣ ಮಾಡಿದ್ವಿ ಮಾಡಿ ಕೇಳ್ಕೊಳ್ತಾರೆ ನಾನು ರಾಮಚಂದ್ರನಿಗೆ ರಾಜ್ಯ ಕೊಡಬೇಕು ಅಂತ ನನ್ನ ನಿರ್ಧಾರ ನೀವೇನಂತೀರಿ ಮಂತ್ರಾಲಿ ಪ್ರಗ್ರಹ ಮಾಡಿದ ಕಲ್ಯಾಣಂತ ಧರ್ಮ ಅಗುಣ ಲವರಹಿತ ಪ್ರಾಣಿಯ ಮಂತರಾತ್ಮೇ ತ್ಯುಕ್ತ ಅಭಿಷೇಕೇ ಅಭಿಷೇಕದ ವಿಷಯದಲ್ಲಿ ವಿಷಯ ಸಪ್ತಮಿಯನ್ನು ಅಭಿಷೇಕದ ವಿಷಯದಲ್ಲಿ ಎಲ್ಲರೂ ಏನ್ ಮಾತಾಡಿದ್ರು ಅಂತ ಒಪ್ಪೊಬ್ರು ಹೇಳ್ತಾರೆ ನಾನಿಂಥ ಗುಣ ಕಂಡೆ ನಾನಿಂಥ ಗುಣ ಕಂಡೆ ಅಂತ ವರ್ಣನೆ ಮಾಡ್ತಾ ಇದ್ರೆ ತುಂಬಿ ಹೋಗುತ್ತೆ ದಶರಥ ಮಹಾರಾಜರ ಮನಸ್ಸು ಕಡೆ ವಸಿಷ್ಠರು ಎಲ್ಲರ ಪರವಾಗಿ ಒಂದು ಮಾತಾಡ್ತಾರೆ ಸಂಗ್ರಹ ಮಾಡಿದರೆ ಅದರ ಉಲ್ಲೇಖ ಇದೆ ಎಲ್ಲರ ಪರವಾಗಿ ಒಂದು ಮಾತಾಡ್ತಾರೆ ದಶರಥ ಮಹಾರಾಜ ನೀನು ರಾಮಚಂದ್ರನಿಗೆ ಪಟ್ಟ ಕಟ್ಟಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀಯ ಪಟ್ಟ ಈ ಸಾಮ್ರಾಜ್ಯವನ್ನ ಸಿಂಹಾಸನವನ್ನ ಕೊಡಬೇಕೇ ಬಿಡಬೇಕೆ ಅಂತ ಇನ್ನೂ ಆಲೋಚನೆ ಮಾಡ್ತಾ ಇದ್ದೀಯ ನಾವು ನಾವು ಎಲ್ಲ ಪ್ರಜಾವರ್ಗ ನಮ್ಮ ನಮ್ಮ ಹೃದಯ ಸಿಂಹಾಸನದ ಆಧಿಪತ್ಯವನ್ನ ರಾಮಚಂದ್ರನಿಗೆ ಕೊಟ್ಟಿದ್ದಾಗ ಹೋಗಿದೆ ನೀವು ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದೀಯಾ ನಾವು ಕೊಟ್ಟು ಬಿಟ್ಟಿದ್ದೀವಿ ಅಂತ ಅಂದರೆ ಕೊಟ್ಟಿದ್ದಾಗಿದೆ ಅಲ್ಲೊಂದು ಕೂಡಿಸಿ ಒಂದು ವ್ಯಾಪಾರ ನಡೆಸುವ ಏನಂತಾರದನ್ನ ಒಂದು ಆಡಂಬರ ನಡಿಬೇಕು ಫಾರ್ಮಾಲಿಟಿ ಅದೊಂದು ನಡಿಬೇಕಾಗಿದೆ ಅಷ್ಟೆ ಆದರೆ ರಾಮಚಂದ್ರನಿಗೆ ಅರ್ಪಣೆ ಮಾಡಿದ್ದಾಗ ಹೋಗಿದೆ ಅಂತ ಈ ಮಾತನ್ನು ಆಡ್ತಾ ಇದ್ದಾರೆ ಜ್ಞಾನಿಗಳು ಕೂಡ ಈ ಮಾತನ್ನು ಆಗ ಅತ್ಯಾಶ್ಚರ್ಯ ವಿರೀತರಾಗ್ತಾರೆ ಪ್ರತಿಯೊಬ್ಬರು ಕೂಡ ಅಲ್ಲಿದ್ದವರು ಆಗ ಮಾಡಿಬಿಡೋರು ಯಾವತ್ತು ನಾಳೆ ಮಾರನೇ ದಿವಸ ಅನು ಮಾರನೇ ದಿವಸವೇ ನಿಶ್ಚಿತ ನಾಳೆ ಬೆಳಗ್ಗೆ ನಿಶ್ಚಯ ರಾಜರು ಆ ವೈಭವ ಇತ್ತು ತೀರ್ಥಾದಿಗಳಿಂದಾಗಿ ರತ್ನಾಭಿಷೇಕಕ್ಕೆ ಎಲ್ಲದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿ ಅವತ್ತ ರಾತ್ರಿ ಮಧ್ಯಾಹ್ನದಿಂದ ಸಂಜೆ ಒಳಗೆ ಸಿದ್ಧತೆ ಮಾಡಿಬಿಟ್ಟಾರೆ ಪ್ರತಿಯೊಂದರ ಸಿದ್ಧತೆ ಆಗಲೇ ನಡೆದು ಹೋಗುತ್ತೆ ಅಮಚಂದ್ರ ಒಂದು ಮಾತು ತಿಳಿಸ್ಬೇಕಲ್ಲ ಕರೆಸ್ತಾರೆ ಕರೆಸಿ ಕೇಳ್ತಾರೆ ಎಲ್ಲರ ಎದುರುಗಡೆಯಲ್ಲಿ ಆಸನ ಕೊಟ್ಟು ಮಗು ಯುವರಾಜನಾಗು ಎಲ್ಲರ ನಿರ್ಧಾರ ಆಗಿದೆ ಹಿರಿಯರು ನಿರ್ಧಾರ ತಗೊಂಡಿದ್ದೇವೆ ಅಷ್ಟೇ ನಿಮ್ಮ ಅಪ್ಪನೇ ಹೇಗಿದೆ ಹಾಗಾಗಲಿ ಮಗುಳ ಇದು ತುಂಬ ಮುಖ್ಯಾಂಶ ಇದು ಹಾಗಂತ ಮಾನ್ಯ ಸ ಪಟ್ಟಾಭಿಷೇಕದಕ್ಕಿಂತ ಮುಂಚೆ ಪಟ್ಟಾಭಿಷೇಕ ಆಗೋ ಕಾಲಕ್ಕೆ ಇಲ್ಲ ನಿಮ್ಮ ತಂದೆ ಹೇಳ್ತಾ ಇದ್ದಾರೀ ಕಾಡುಗೆ ಹೋಗ್ಬೇಕಂತೆ ಹದಿನಾಲ್ಕು ವರ್ಷ ಆಗಲಿ ನೀವು ಹೇಗೆ ಹೇಳ್ತೀರೋ ಹಾಗೆ ಹಿಂದಿನ ದಿವಸ ರಾಜ್ಯ ಕೊಡುತ್ತಿದ್ದೇವೆ ಅಂತ ಸ್ವಲ್ಪ ಮನೆಯಲ್ಲ ಆ ಥರ ಮಾತಾಡಿ ನೋಡಿ ಮಕ್ಕಳಿಗೆ ಏನಾದ್ರು ಕೊಡಿಸ್ತೇನೆ ಅಂತ ಹೇಳಿ ಇಲ್ಲಪ್ಪ ಏನೋ ಆಗಲಿಲ್ಲ ಸಿಗಲಿಲ್ಲ ಸುಮ್ಮನೆ ಹೇಳಿ ನೋಡಿ ಏನಾಗುತ್ತೆ ಪ್ರಸಂಗ ತಂದೆ ತಾಯಿಗಳ ಮೇಲೆ ಹ್ಯಾಗ ಹಾರಾಡ್ತಾರೆ ರಾಮಚಂದ್ರ ದೇವರ ಆ ಸ್ವಭಾವ ಕಲಿಸಿಕೊಟ್ಟ ನಮಗೆ ಹೇಗಿರಬೇಕು ಅಂತ ನಿನಗೆ ಇಡೀ ರಾಜ್ಯದ ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಾಡ್ತೇನೆ ಹಾಗೆ ಎಲ್ಲ ಬಿಟ್ಟು ಏನೂ ಇಲ್ಲ ಒಂದು ತುತ್ತು ಊಟಕ್ಕೂ ಗತಿ ಇಲ್ಲದೆ ಇರುವಂತಹ ಕಾಡುಪಾಲಾಗಬೇಕು ಹದಿನಾಲ್ಕು ವರ್ಷ ಹಾಗೆ ಆಗಲಿ ಊಹೆ ಮಾಡ್ಲಿಕ್ಕೆ ಸಾಧ್ಯವಾ ಅದರ ಸ್ವಭಾವವನ್ನ ನಮಗ ನಡತೆ ಕಲಿಸ್ಕೊಟ್ಟೆ ಪರ್ವತ್ ಡಿಕ್ಕಂತಾದಾಗ್ರೆ ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ ಹಿಗ್ಗೋದು ಬರಲಿಲ್ಲ ಅಂತ ಕುಗ್ಗೋದು ಅದು ರೋಗ ಈ ಪ್ರಪಂಚದಲ್ಲಿ ಬರೋದು ಹೋಗೋದು ಸಹಜ ನಮ್ದೇರೋ ಕರ್ಮ ಇದ್ರೆ ಬರುತ್ತೆ ಇಲ್ಲ ಹೋಗುತ್ತೆ ಅದು ಹೋಗ್ತಾ ನಾವದಕ್ಕೆ ಹೆಚ್ಚು ಲಕ್ಷ ಕೊಡಬಾರದು ಬರೋದು ಬರಲಿ ಹೋಗೋದು ಹೋಗ್ಲಿ ನಮ್ಮ ಗುರಿ ಏನಿದೆ ಅದನ್ನು ಸಾಧಿಸಿಕೊಳ್ಬೇಕು ಶಾಶ್ವತವಾದದ್ದು ನಮಗೆ ಪಡಿಲಿಕ್ಕೆ ಬಂದಿದ್ದೇವೆ ಈ ಬಿದ್ದು ಹೋಗ್ತಾ ಆಗವಾಪಾಯಿಗಳು ಅದರ ಕಡೆ ಲಕ್ಷ್ಯ ಕೊಡಬಾರದು ಅನ್ನೋದನ್ನ ಬಹಳ ಸೊಗಸಾಗಿ ತನ್ನ ಚರಿತ್ರೆಯಲ್ಲಿ ಆ ನಡತೆಯನ್ನ ತೋರಿಸಿಕೊಟ್ಟ ಪ್ರಕರಣ ಇದು ಅದನ್ನು ಆಚಾರ್ಯ ಚಿತ್ರಣ ಮಾಡಿದ್ದಾರೆ ಇಂ ವಿಶ್ವೇಶ್ವರಸ್ಮಿನ್ ವಿಶ್ವೇಶ್ವರ ಇಡೀ ಜಗದೊಡೆಯನಾದರ್ಶಿ ಇಷ್ಟು ಸುಲಭನಾಗಿ ಬಿಟ್ಟಿದ್ದಾನೆ ಇವರಿಗೆಲ್ಲ ಎಲ್ಲರೂ ನೋಡಬೇಕು ಅಂತಂದ್ರೆ ಅವನು ನುಗ್ಗಿ ನುಗ್ಗಿ ಹೋಗಿ ನೋಡಿ ಬರ್ತಾರೆ ದರ್ಶನ ಮಾಡ್ತಾರೆ ಅಷ್ಟು ಸುಲಭರಾಗಿದ್ದಾರೆ ಅಖಿಲ ಜಗದ್ ಅವಸ್ಥಾಪ್ಯ ಸೀತಾ ಅಖಿಲ ಜಗತ್ತನ್ನು ಕೂಡ ಅವಸ್ಥಾಪ್ಯ ವ್ಯವಸ್ಥೆಯನ್ನು ಮಾಡಿ ಕೂತಿರುವ ನಮ್ಮ ವಿಶ್ವೇಶ್ವರ ಭೂಮಿಷ್ಠೇ ಭೂಲೋಕದಲ್ಲಿ ಎಲ್ಲರಿಗೂ ದರ್ಶನ ಕೊಡುತ್ತಾ ಗಾಂಭೀರ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದರೆ ಎಲ್ಲ ಜನರು ಕೂಡ ಅತ್ಯಂತ ಸಂತೋಷಪಟ್ಟು ಅನುದಿನಂ ವೃದ್ಧ ಭಕ್ತ ನಿತಾಂತು ತುಟು ಬೆಳೆದ ಭಕ್ತಿಯಿಂದ ವೃದ್ಧ ಭಕ್ತಿ ಅಂತಂದರೆ ತುಂಬಿ ಹೋದ ತುಂಬ ಭಕ್ತಿಯಿಂದ ತುಂಬ ಸಂತೋಷ ಪಡ್ತಾ ಇದ್ದ ಕಾಲದಲ್ಲಿ ರಾಜ್ಯಾಭಿಷೇಕೇ ಪ್ರಕೃತಿ ಜನವಚ ಪ್ರಕೃತಿ ಜನವಚ ಸಹಜವಾಗಿಯೇ ಎಲ್ಲ ಪ್ರಕೃತಿ ಪ್ರಕೃತಿ ಜನ ಅಂತಂದರೆ ತನ್ನ ಉಪದೇಶಗಳು ಮಂತ್ರಿಗಳು ಮುಂತಾದವು ಎಲ್ಲರ ಮಾತನ್ನು ಕೂಡ ಮಾನೆಯನ್ನು ಆತ್ಮನಹರ್ತು ನನಗೂ ಪ್ರಾರ್ಥಿತವಾದ ಕ್ರಮದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೊರಟ್ರೆ ಆ ಸುದ್ದಿ ಯಾರಿಗೂ ಬಿತ್ತು ಭೂಮಿಗಾಯ ಅಲಕ್ಷ್ಮಿಯ ಶ್ರುತಿಪಥ ಭಗವತ್ ಭೂಮಿಯಲ್ಲೇ ಇದ್ದಂತಹ ಅಲಕ್ಷ್ಮಿ ಕಲಿಪತ್ನಿ ಅವಳು ಕಿವಿಗೆ ಇದು ಬಿತ್ತು ಹೀಗೆ ಪಟ್ಟಾಭಿಷೇಕ ಮಹೋತ್ಸವ ಯಾವಾಗ ಇದು ಅವಸರದಲ್ಲಿ ನಡೆದು ಹೋಗ್ತಾ ಇದೆ ನಾಕಾರು ದಿವಸದಲ್ಲಿ ಮತ್ತೆ ಶುಭಸ್ಯ ಶೀಘ್ರಮಂತಾರೆ ಹಾಗೆ ಬೇಗ ಮಾಡಬೇಕು ಅಂತ ಮಧ್ಯಾಹ್ನ ಅವತ್ತು ಬೆಳಗ್ಗೆ ನಿರ್ಧಾರ ತಗೊಂಡಿದ್ದಾರೆ ಅವತ್ತೆಲ್ಲ ಸಿದ್ಧತೆ ಮಾರನೇ ದಿವಸ ಬೆಳಗ್ಗೆ ಜಾವ ಬೆಳಗ್ಗೆ ಆಯಿತು ಅಂತಂದ್ರೆ ಕಟ್ಟಾಷ ಮಹೋತ್ಸವ ಇದು ರಾತ್ರಿ ಎದ್ದಿದೆ ಈ ಹಣ್ಣು ಅದು ಕುಬ್ಜೆ ಕೈಕೇಯ ದೇವಿಯ ಜೊತೆಯಲ್ಲಿ ಹಿಂದೆ ಹಾಗಾಗೋದು ಪ್ರಸಂಗ ರಾಜರು ಅನೇಕ ವರದಕ್ಷಿಣೆ ಕೊಡುವಾಗ ದಾಸದಾಸಿಯರನ್ನು ಕೊಡ್ತಿದ್ದರಂತೆ ಜೊತೆಯಲ್ಲಿ ದಾದಿಯರನ್ನು ಆ ರಾಣಿಯನ್ನು ನೋಡಿಕೊಳ್ಳಿ ಅಂತ ಸೈದ್ಧರಿಯರನ್ನೆಲ್ಲ ಅಂದರೆ ಗಂಧ ಹಿಂದೆ ಇವರಿಗೆ ಹೆರ ಹಾಕೋದು ವಸ್ತ್ರವಿನ್ಯಾಸ ಅದಕ್ಕೆಲ್ಲ ಕಳಿಸಿಕೊಡೋರು ಜೊತೆಯಲ್ಲಿ ಮತ್ತೆ ಕೆಲವು ನಪುಂಸಕರನ್ನು ನಪುಂಸ ಅಂತಃಪುರದಲ್ಲಿ ಇರಬೇಕು ರಕ್ಷಣೆ ಮಾಡಬೇಕು ಅವು ಗಂಡಾಗಿರ್ಬೇಕು ಈ ನಪುಂಸಕನಾಗಿರ್ಬೇಕು ಗಂಡಾಗಿದ್ದರೆ ಆಪತ್ತಿದೆ ಅದಕ್ಕೆ ನಪುಂಸಕನಾಗಿ ಬಿಟ್ರೆ ಆಪತ್ತಿಲ್ಲ ಅವ್ರಿಗೆ ಅಂತಃಪುರದಲ್ಲಿ ಪ್ರವೇಶ ಇತ್ತು ಇದೆಲ್ಲ ಇಂಥದ್ದೆಲ್ಲ ಹಿಂದೆ ಇದಕ್ಕೆ ಅಂತಲೇ ನಪುಂಸಕರ ಅವಶ್ಯಕತೆ ಇರ್ತಿತ್ತು ಹಿಂದೆ ಇವತ್ತು ಪಾಪ ಭಿಕ್ಷೆ ಪಡ್ಕೊಂಡು ಬದುಕ್ತಾರೆ ಇವತ್ತೇನೇನೋ ಅನ್ಯಾಯ ನಡೀತಾ ಇದೆ ನಪುಂಸಕರ ಸ್ವಯಂ ಪರಿವರ್ತನೆ ಹೊಂದ್ತಾ ಇದೆ ಏನೇನೋ ಅನ್ಯಾಯ ನಡೀತಾ ಇದೆ ಆದರೆ ನಪುಂಸಕರಿಗೆ ಹಿಂದೆ ಒಂದು ವ್ಯವಸ್ಥೆ ಇತ್ತು ಅವರ ಅವಶ್ಯಕತೆ ಇರ್ತಿತ್ತು ಅಂಥ ಕ್ರಮದಲ್ಲಿ ಅಂತಃಪುರದಲ್ಲಿ ಇವಳು ಕೂಡ ದಾಸಿಯಂತೆ ಬಂದು ಹೊಕ್ಕೊಟ್ಟಿದ್ದವಳು ಈ ಮಂಥರ ರಾತ್ರಿ ಅಂತ ಹೇಳೋಳಂತೆ ವಿಚಿತ್ರ ಹಗಲೆಲ್ಲ ಮಲ್ಕೊಳ್ಳೋದು ರಾತ್ರಿ ಹೇಳೋಳು ನೈಟ್ ಡ್ಯೂಟಿ ಇತ್ತು ಗೊತ್ತಿಲ್ಲ ರಾತ್ರಿ ಅಂತೂ ಏಳೋಳು ಎದ್ದು ದೊಡ್ಡ ಅರಮನೆ ನೋಡಿದರೆ ಸುತ್ತೂ ಊರು ಸರಿಯೂ ನದಿಯ ತನಕ ಸಮಗ್ರ ಊರು ಕಾಣಿಸ್ತಾ ಅಯೋಧ್ಯಾ ಪಟ್ಟಣ ಇನ್ನು ಎಂಥ ಅರಮನೆ ಇರಬಹುದಾಗಿತ್ತು ರಾಮಚಂದ್ರದೇವರ ಅರಮನೆ ಹೇಗಿರಬಹುದು ಅಂತ ಊಹೆ ಮಾಡಿಕೊಳ್ಳಬಹುದು ಎದ್ದೆಲ್ಲ ನೋಡ್ತಾಳೆ ವಿಚಿತ್ರ ಮದುವೆ ಹೆಣ್ಣನ್ನು ಸಿಂಗರಿಸಿದ್ದರೆ ಹಾಗೋ ಹಾಗೆ ಅಯೋಧ್ಯೆಯನ್ನು ಸಿಂಗರಿಸಿ ರಾಮನ ಪಾದನ್ನು ಒಪ್ಪಿಸುವಂತೆ ಏನಾದ ದೀಪಾದಿಗಳಲ್ಲಿ ಇವತ್ತಿನ ವಿದ್ಯುತ್ ದೀಪಗಳಲ್ಲದಾಗ ಹೆಣ್ಣದೀಪ ತುಪ್ಪದೀಪ ಇವುಗಳಲ್ಲಿ ಮನೆ ತುಂಬಾ ಅಲಂಕರಣ ಮಾಡಿದ್ರೆ ಎಲ್ಲೋ ಹಗದೆ ನಾನು ಎದ್ದಿದ್ದೇನೆ ಅಂತ ಅವಳಿಗೆ ಅನ್ನಿಸ್ಬೇಕು ಅಷ್ಟು ದೀಪ ಪ್ರಜ್ವಲನ ಆಗ್ತಾ ಇತ್ತು ಮದುವೆ ಹೆಣ್ಣನಂತ ಸಿಂಗರಿಸಿಬಿಟ್ಟಿದ್ದಾರೆ ಅಯೋಧ್ಯ ಪುಟ್ಟಣವನ್ನ ಇಡೀ ಪ್ರಜಾವರ್ಗ ಯಾವಾಗ ರಾಮಚಂದ್ರ ದೇವರನ್ನ ಮಹಾಸನದಲ್ಲಿ ನೋಡುತ್ತೇನೆ ಅಂತ ಕೂತಿದ್ದಾರೆ ಹಾತೊಳಿತಾ ಇದ್ದಾರೆ ರಾತ್ರಿ ಇಡೀ ಒಂದೊಂದು ಕ್ಷಣ ಕಳೆಯೋದು ಕಷ್ಟ ಆಗಿದೆ ನಾ ಏಕಾದಶಿ ರಾತ್ರಿ ಕಳೀತಾ ಇದ್ದೇವೆ ಸ್ವಲ್ಪ ಬೇಸಿಗೆ ಕಾಲ ಬಂದ್ಬಿಟ್ರೆ ಇನ್ನು ಎಷ್ಟೊತ್ತಾಯ್ತು ಇನ್ನೂ ಎಷ್ಟೊತ್ತಾಯ್ತು ಇನ್ನೂ ಎಷ್ಟೊತ್ತಾಯ್ತು ಪಾಲನೆಗೆ ಲೆಕ್ಕ ಸ್ನಾನ ಮಾಡ್ಬಿಡೋದ್ ಲೆಕ್ಕಾಗ್ತಿರ್ತೀವಿ ಆ ಕ್ರಮದಲ್ಲಿ ಕ್ಷಣಗಳೆಲ್ಲ ಮಾಡ್ತಾ ಇದ್ದಾರೆ ತಪ್ಪಿಸೋದಷ್ಟು ಸುಲಭನ ಇದನ್ನ ಪಟ್ಟಾಭಿಷೇಕ ಮಹೋತ್ಸವದ ನಿರ್ಧಾರವನ್ನ ಚಕ್ರವರ್ತಿಗಳು ಇಡೀ ಪ್ರಜಾವರ್ಗ ಒಕ್ಕೋರಿಂದ ಒಪ್ಪಿದ ಈ ಸಂದರ್ಭವನ್ನ ನಿಲ್ಲಿಸೋದು ಹೇಗೆ ಅವಳು ನಿಲ್ಲಿಸ್ಬಿಟ್ಟು ಒಂದು ರಾತ್ರಿಯಲ್ಲಿ ನಿಲ್ಲಿಸಿದ್ಲು ಹೇಗೆ ನಿಲ್ಲಿಸೋದು ಅವಳು ಎದ್ದಿದ್ದೇ ರಾತ್ರಿ ಎದ್ದು ನೋಡ್ತಾಳೆ ಏನು ಅಂತ ಕೇಳಿದ್ದು ಚೆನ್ನಾಗಿ ಬಯಸಿ ಗೊತ್ತಾಳೆ ಕೈಕೈಯಿಂದ ಹಗಲಲ್ಲೇ ನಿದ್ದೆವಳಿ ನಿನಗೇನು ಗೊತ್ತಾಗುತ್ತೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಹೋತ್ಸವ ಅಂತ ತುಂಬಾ ಭಾವುಕತೆಯ ಮಾತುಗಳಿದ್ದಾವೆ ಇದು ಕೇಳಬೇಕು ನಿನ್ನ ಮಗನಿಗೆ ಅಂದರೆ ಭರತನಿಗೆ ಆತಿ ಕೇಳ್ತಾಳವಳು ಭರತನಿಗಲ್ಲ ಅವನಿಗಿಂತ ಹಿರಿಯ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಹೋತ್ಸವ ಅಂತ ಕೈಕೈ ಹಿಗ್ಗಿ ಮಾತದು ಅದನ್ನು ಏನೇನೋ ಮಾತಾಡಿ ಕೆಡಿಸ್ತಾಳೆ ನಿನ್ನ ಮಗನಿಗೆ ಅಂದರೆ ನಾನೆಲ್ಲೋ ಭರತ ಅಂತ ಅಂದ್ಕೊಂಡೆ ಬರ್ತಾ ಅಲ್ಲ ರಾಮಚಂದ್ರನಿಗೆ ಯಾವತ್ತಾದರೂ ನನ್ನನ್ನು ತಾಯಿ ಅಲ್ಲ ಚಿಕ್ಕಮ್ಮ ಅಂತ ಎಂದ ನೋಡಿದ್ದಾನೆ ಇಲ್ಲ ಅವನೇ ನನ್ನ ಮಗ ಹೀಗೆಲ್ಲ ಮಾತಾಡ್ತಾಳೆ ಹೆಂಗೆ ಕೆಡಿಸೋದು ಅದನ್ನು ಅದಕ್ಕೆ ಏನೇನೋ ಹೇಳಿದ್ರು ಅದು ಹಾಗಾಗತ್ತೆ ಹೀಗಾಗತ್ತೆ ರಾಮನಿಗೆ ರಾಜ್ಯ ಬಂದರೆ ಅವನು ಮಕ್ಕಳಿಗೆ ಮುಂದುವರ್ಕೊಂಡು ಹೋಗುತ್ತೆ ನಿನ್ನ ಮಗ ಅರಸತ್ತಿಗೆ ದಾಸನೆಯಾಗಿರ್ತಾನೆ ಆಗಿ ಹೀಗೆ ಏನೇನೋ ಪ್ರಯೋಗ ಮಾಡಿದ್ಲು ಚೆನ್ನಾಗಿ ಬಯಸ್ಬೋತಾಳೆ ನಿನಗೆ ಕಟ್ಟಿಬುದ್ಧಿನೇ ಅದಕ್ಕೆ ನೀ ಅದನ್ನು ನಿದ್ದೆ ಮಾಡಬೇಡ ಅಂತ ಹೇಳ್ತೀನಿ ಕೇಳೋಲ್ಲ ನೀನು ಅಂತ ಏನ್ ಚೆನ್ನಾಗಿ ಬಯಸ್ಕೊತಾಳೆ ಇದು ಯಾವುದು ಕೆಲಸ ಮಾಡೋಲ್ಲ ತುಂಬಾ ಪ್ರಯಾಸ ಮಾಡಿ ಒಂದು ಉಪಾಯ ಬಳಕೆ ಮಾಡ್ತಾಳೆ ಅಂತಾರೆ ಅವಳು ಬಳಕೆ ಮಾಡಿದ ಉಪಾಯ ಸೌತಿ ಮಾತ್ಸರ್ಯ ಎಲ್ಲ ಆಯ್ತಾರಲ್ಲ ರಾಮಚಂದ್ರನ ತಾಯಿ ಕೌಸಲ್ಯ ರಾಜಮಾತೆ ಆಗ್ತಾಳೆ ನೀನು ರಾಜಮಾತೆ ಆಗೋಲ್ಲ ರಾಜನಿಗೆ ಪ್ರಿಯಲ ನೀನು ನೀನು ಅಪ್ರಿಯಾಗ ಹೋಗ್ತಿ ನಾಳೆ ಕ್ರಮೇಣ ಹಿಂಗ್ ದೂರ ಮಾಡ್ತಾರೆ ಅಂತ ಯಾವ್ದೋ ದೃಷ್ಟಾಂತ ಹೇಳಿ ತಲೆ ಕೆಡಿಸಿ ಆಗ ತಲೆ ಕೆಡುತ್ತೆ ಅಲ್ಲಿ ತನಕ ಕೈಕೈಗಿ ತಯ ತಲೆ ಕೆಟ್ಟಲ್ಲ ಅಂದರೆ ಒಳಗಡೆಯಿಂದ ಸಾತ್ವಿಕ ಜೀವಳೆ ಕೈ ಕೈ ಮೊಕ್ಷಾಧಿಕಾರಿಣಿ ಮುಂದೆ ಮೋಕ್ಷ ಕೊಡ್ತಾರೆ ಬ್ರಹ್ಮದೇವರು ಒಂಬತ್ತನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ಕೇಳ್ತೀವಿ ನಾವು ಅಂಥ ಅಧಿಕಾರಿಣಿಗೆ ತಲೆ ಕೆಡಿಸಿದ್ದು ಹೀಗೆ ಯಾಕಿಷ್ಟು ಹಠ ಈ ಮಂಥರಿಗೆ ಅಂಥ ಹಠ ಯಾಕಿತ್ತು ಅದು ರಾಮಾಯಣದಲ್ಲಿ ಒಂದು ಚಿತ್ರಣ ಇದೆ ಚಿಕ್ಕ ಚಿತ್ರಣ ಎಲ್ಲ ಆದ್ಮೇಲೆ ಕೇಳ್ತಾರೆ ಯಾರು ಭರತಶತ್ರುಘ್ಞರು ಬಂದಿದ್ದಾಗ ಯಾಕೆ ನಿನಗೆ ರಾಮನ ಮೇಲೆ ಅಷ್ಟೊಂದು ಹಠ ನಿನಗೆ ಯಾಕೆ ಸಿಟ್ಟು ಚಿಕ್ಕವನಿದ್ದಾಗ ಎತ್ತುಕೊಂಡರೆ ನನ್ನ ಎದೆಗೆ ಝಾಡಿಸಿ ಜಾಡಿಸಿ ಓದಿತಿದ್ದ ಅದಕ್ಕೆ ನನಗೆ ಅವಾಗಿಂದ ಸಿಟ್ಟು ಅಂತ ಹೇಳಿಕೊಂಡಿರ್ತಾಳೆ ಕಾರಣ ಅಲ್ಲ ಅದೊಂದು ನೆಪ ನಿಜವಾದ ಕಾಲ ಏನು ಭೂಮಿಗಾಯ ಅಲಕ್ಷ್ಮಿಯ ಆಚಾರದ್ದು ಅವಳು ಅಲಕ್ಷ್ಮಿ ಅಷ್ಟು ಸಾಮರ್ಥ್ಯ ದೊಡ್ಡ ಕಾರ್ಯ ನಿರ್ಸಬೇಕಾಗಿದ್ದರೆ ದೊಡ್ಡ ವ್ಯಕ್ತಿತ್ವನೇ ಇರಬೇಕು ದೊಡ್ಡ ಕಾರ್ಯ ನಿರ್ವಹಣೆ ಮಾಡಬೇಕಾಗಿದ್ದರೆ ದೊಡ್ಡ ಪುಣ್ಯದ ಗಟ್ಟಿ ಇರಬೇಕು ಹಾಗೆ ದೊಡ್ಡ ಕಾರ್ಯಗಳು ತಡಿಬೇಕಾಗಿದ್ದರೆ ಆ ಮಹಾಪಾಪಸ್ವರೂಪಿಣಿಯಾಗಿರಬೇಕವಳು ಅವಳು ಯಾರು ಅಂದ್ರೆ ಅಲಕ್ಷ್ಮೀ ಯಾರವಳು ಇಲ್ಲಿ ಯಾಕೆ ಬಂದಿತು ಪೂರ್ವ ಕ್ಷೀರಾಬ್ಸೈವಪ್ಸರತ್ ಪ್ರಾತ ತೇತ ಕಪಲಜನಿರುಚಾಶುರಾಮಿಷೇಕಂ ಭೂತ್ ವಿಳುಂಪ ಸ್ವಗತಿಮಿ ತ ಕರ್ಮಣ ಪ್ರಾಪ್ತ ಸೇತ್ಯುಕ್ತರೀತ್ ತನು ಕೃತವತ್ತೈವಚೇ ತತ್ ಕುಕರಮ ಅಂದೇ ಪದ್ಯಾಲ ಆಚಾರ್ಯ ನಾನಾಯ್ಕೆ ಅವಳು ಯಾಕೆ ಯಾಕೀಗೆಲ್ಲ ಮಾಡಿ ಪೂರ್ವಂ ಕ್ಷೀರಾಬ್ಧಿಜಾತ ಅವಳು ಅಲಕ್ಷ್ಮಿ ಲಕ್ಷ್ಮೀದೇವಿಗಿಂತ ಮೊದಲು ಬಂದವಳು ಜ್ಯೇಷ್ಠಾಲಕ್ಷ್ಮಿ ಅಂತ ಕೂಡ ಹೋಗ್ತಾರ ಅವಳು ಜ್ಯೇಷ್ಠಾಲಕ್ಷ್ಮಿ ಅಂತ ಲಕ್ಷ್ಮಿಗಿಂತ ಜ್ಯೇಷ್ಠಳು ಅನ್ನೋ ಅರ್ಥದಲ್ಲಿ ಜ್ಯೇಷ್ಠ ಅಂತ ರಮಾದೇವಿ ರೂಪ ಹೊಂದಿದೆ ಈ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಅವರ ಆ ಕಡೆಯಲ್ಲಿ ಜ್ಯೇಷ್ಠಾಲಕ್ಷ್ಮಿ ಪೂಜಾ ಅಂತ ಮಾಡ್ತಾರೆ ಆ ಜ್ಯೇಷ್ಠಾಲಕ್ಷ್ಮಿ ಪೂಜಾ ಎರಡು ಪ್ರಕಾರ ಇದೆ ಜಗನ್ನಾಥದಾಸರು ನಿಂದೆ ಮಾಡ್ತಾರ ಜ್ಯೇಷ್ಠಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಡುದು ಅವಳು ಕಲಿಪತ್ನಿ ಪೂಜಾ ಮಾಡಬಾರದು ಅಂತ ನಿಂದೆ ಕೂಡ ಇದೆ ಅದನ್ನು ಮಾಡ್ತಾರೆ ಇವತ್ತು ಶಿಷ್ಟರ ಮನೆಯಲ್ಲೂ ನಡೀತಾ ಇದೆ ಹಾಗಾಗಿ ಹಾಗೆ ಮಂತ್ರಾಲಯದಲ್ಲಿ ಇದರ ಬಗ್ಗೆ ಚರ್ಚೆ ನಡೀತು ಆಗ ಅಲ್ಲಿದ್ದವರಲ್ಲೂ ಹಿರಿಯರಲ್ಲ ತೋರಿಸಿದ ನಿರ್ಣಯ ಜ್ಯೇಷ್ಠಾಲಕ್ಷ್ಮಿ ವ್ರತ ಅಂತ ಎರಡು ವ್ರತಗಳಿದ್ದಾವೆ ಇವತ್ತು ಮುದ್ರನಾಗಿರೋದು ಎರಡು ಸಿಗುತ್ತೆ ಇಷ್ಟು ವಿಚಿತ್ರ ಅಂತಂದರೆ ಅಲ್ಲಿ ಅಂಗಪೂಜಾದಿಗಳನ್ನು ಮಾಡಬೇಕಲ್ಲ ಕೂಡಿಸದ ಮೇಲೆ ಅಂಗಪೂಜೆ ಆಗಬೇಕಲ್ಲ ಅಲ್ಲಿ ಲಕ್ಷ್ಮೀ ದೇವಿಯರ ಹೆಸರೇ ಇದೆ ಆ ವ್ರತ ಅವಶ್ಯ ಕರ್ತವ್ಯ ಗೆಳೆಯ ಅಷ್ಟಮಿ ಅಂತ ಅಷ್ಟಮಿ ದಿವಸ ಮಾಡ್ತಾರೆ ಅದು ಕರ್ತವ್ಯ ಮಾಡಬಹುದಾದಂತೂ ಅವರವ್ರ ಪದ್ಧತಿ ಇಂಥವ್ರು ಮಾಡ್ತಾರೋಷ್ಠಪತಿ ಹೊತ್ತಿಗೆ ಮಾಡುತ್ತಾರದನ್ನು ಇನ್ನೊಂದು ಕಲಿಪತ್ನಿಯನ್ನು ಪೂಜೆ ಮಾಡುವ ವಿಧಾನ ಒಂದಿದೆ ಅಲ್ಲಿ ಅಂಗಪೂಜೆಯಲ್ಲಿ ಕಲಿಪತ್ನಿಯ ಮಹಾಂತೇ ಇದೆ ಮಂತ್ರ ಅದು ಮಾಡಬೇಕು ಕಪ್ಪು ದಾರ ಕಟ್ಕೊಳ್ಳೋದು ಇವೆಲ್ಲ ವಿಚಿತ್ರ ವಿಚಿತ್ರವಾದಂತಹ ಕ್ರಮ ಎಲ್ಲ ಇದೆ ಅದನ್ನ ಮಾಡಬಾರದು ಅಂತ ನಿದೆ ಮಾಡಬಹುದು ಅದು ಮಾಡುದು ಆ ಜ್ಯೇಷ್ಠ ಲಕ್ಷ್ಮಿ ಇವಳು ಇದು ಹೆಸರಿನಿಂದ ಬಂದಂತಹ ಭ್ರಾಂತಿ ಜ್ಯೇಷ್ಠ ಅಂತ ರಮಾನೇವಿಯರಿಗೂ ಹೆಸರಿದೆ ಜ್ಯೇಷ್ಠಾಲಕ್ಷ್ಮಿ ಲಕ್ಷ್ಮಿಗಿಂತ ಜ್ಯೇಷ್ಠಳು ಇದನ್ನು ಆಚಾರ ಚರಿತ್ರೆ ಹೇಳೋದು ಅದನ್ನು ಅವಳು ಒಂದು ಆ ಒಬ್ಬ ಬ್ರಾಹ್ಮಣ ಸಂಧ್ಯಾಂದನೆ ಮಾಡ್ತಾ ಕೂತಿದ್ದಂತೆ ಒಂದು ಕೂತ ಆಗ ಅವಳು ನಾವು ಅಕ್ಕ ತಂಗಿಯರಲ್ಲಿ ಯಾರು ಚೆನ್ನಾಗಿದ್ದೇವೆ ಹೇಳು ಅಂತ ಹೇಳಿ ಕ್ಷೀರ ಸಾಗರದಲ್ಲಿ ಮೊದಲು ಹುಟ್ಟಿದವಳು ಏ ಕಥಮಪಿ ವರದಿ ಯಾವುದೋ ಒಂದು ವರ ವಿಶೇಷದಿಂದಾಗಿ ಅಪ್ಸರಾಸ್ತ್ರೀಯಾಗಿ ಬಿಡ್ತಾಳೆ ಮೇಲೆ ಹೊಟಕ್ಕೆ ಒಂದು ಒಳ್ಳೆಯ ಸೌಂದರ್ಯ ಆ ಸೌಂದರ್ಯದಲ್ಲೂ ಒಂದು ಕರಾಳ ರೂಪ ಇರುತ್ತೆ ಅದು ಆ ರೂಪದ ಈ ಬ್ರಾಹ್ಮಣ ಸಂಧ್ಯಾನ್ನ ಮಾಡಿದ್ರೆ ಅವನು ಕೇಳ್ಕೊಂಡಂತ ಅದನ್ನು ನಾನು ಚೆನ್ನಾಗಿದ್ದೇನೋ ನಾನು ತಂಗಿ ಚೆನ್ನಾಗಿದ್ದಾಳೋ ಬ್ರಾಹ್ಮಣ ಸತ್ಯವಚನ ನುಡುಗವನು ನೀ ಎಲ್ಲಿ ನೀ ಅಸಖ್ಯ ನೀನು ಅನಿಷ್ಟ ನೀನು ನೀನು ದಾರಿದ್ರ್ಯ ಲಕ್ಷ್ಮೀನೇನು ಲಕ್ಷ್ಮೀ ದೇವಿಯವರು ಅಮರವರು ಅವರು ಸ್ವಭಾವ ಏನು ಕೊಂಡಾಡಿಬಿಟ್ಟಾಗಿತ್ತು ದಾಸ ಪದ್ಮಸ್ಥ ಎಲ್ಲ ಕೊಂಡಾಡ್ತಾರೆ ಎಲ್ಲ ಪಾಪಿ ನನಗೆ ಈ ರೀತಿ ಮಾಡಿದ್ಯಾ ನಿನಗೆ ಸದಾ ದಾರಿದ್ರ್ಯ ಇರಬೇಕು ಹಾಗೆ ಮಾಡ್ತೀಯ ನನಗೆ ಬ್ರಾಹ್ಮಣರು ದರಿದ್ರೂ ಅಂತ ಚರಿತ್ರೆ ಇಡ್ತಿತ್ತು ಅದು ಎಲ್ಲಿಗೂ ಗೊತ್ತಿಲ್ಲ ಪಕ್ಕಕ್ಕೆ ವೈಶ್ಯ ಕೊಡ್ತೀವಿ ಅವನು ಸಂಧ್ಯಾನ ಮಾಡ್ತಾ ಹೋಗ್ತಾರೆ ಅವರೆಲ್ಲ ಸಂಧ್ಯಾಂಗೆ ಅಧಿಕಾರಿಗಳು ವೇದಾಧಿಕಾರಿಗಳು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶುದ್ಧರಿಗೆ ಇಲ್ಲ ಅವನು ಸಂಧ್ಯಾ ಅವೇ ಮಾಡ್ಲಾ ಕೂತಿತ್ತ ಸಂಧ್ಯಾಂಗ ಅವರ ವ್ಯಾಪಾರ ಮಾಡೋರು ವ್ಯಾಪಾರದ ಮಾತೆ ಬೇರೆ ಥರ ಇರುತ್ತೆ ಅವ್ರ ಕಮ್ಮನೇ ಬೇರೆ ಅವರ ಹಾಗೆಲ್ಲ ನೀವು ಕೊಳ್ತೋಗಿರೋ ಪದಾರ್ಥ ಬಂದರೂ ಕೂಡ ಅದನ್ನು ಅವರು ಬರೋ ಹಣ್ಣೆ ಈ ಥರ ಇದೊಂದು ಸ್ಪೆಷಲ್ ರುಚಿ ಭಾಳ ಇರುತ್ತೆ ಇದು ಅಂತ ಹೇಳ್ಕೊಡ್ತಾರದು ಬೇ ಕಟ್ಟೋಗುತ್ತೆ ಇಷ್ಟು ಭಾಗ ಬಿಟ್ಟು ನಿಮಗೆ ಭಾಳ ರುಚಿಯಿಂದ ಹಿಂಗೆ ಅವ್ನು ಮಾತಾಡುವ ವಿಷಯ ಇಲ್ಲ ಮಾರ್ಕೆಟಿಂಗ್ ಅದು ಅವ್ರಿಗೆ ಬರೋದಲ್ಲೇ ಅದು ಹೀಗೆ ಯಾವ್ದತ್ರ ಹೋಗಿ ಕೇಳ್ಕೊಂಡಳು ಎಂಟು ಚೆಂದ ಅನ್ಬೇಕಂತ ಅವನು ಅದನ್ನು ನಾಳೆ ಹೆಚ್ಚು ನಾನು ಸೌಂದರ್ಯದಲ್ಲಿ ನನ್ನ ತೆಂಗಿ ಹೆಚ್ಚು ಹೇಗಿದ್ದಾಳು ಎಷ್ಟು ಚೆಂದ ಅಂದಂತೆ ಸಂಜೆ ಹೊತ್ತಿನ ನೀವು ಹೊರಗೆ ಹೋಗ್ಬೇಕಾದ್ರೆ ಚಂದ ಲಕ್ಷ್ಮೀದೇವಿ ಒಳಗೆ ಬರ್ಲಿಕ್ಕೆ ಚಂದ ಅಂದಂತೆ ಅವಳು ಒಳಗೆ ಬರಬೇಕಾದ್ರೆ ಚಂದ ನೀವು ಹೊರಗೆ ಹೋಗ್ಲಿಕ್ಕೆ ಚಂದ ಅಂತ ನೆಲೆಬಿಟ್ಟು ಹೋಗುವಂತ ಬೈದಿಂದ ಅವನು ಆಯ ಹೊಗಳಿಲ್ಲ ನೀವು ಹೇಳೋದಷ್ಟು ಚೆಂದ ಪಾಲಿಷ್ಟಾಗಿ ಮಾತಾಡುವುದು ಈಗ ಅದು ಬಂದು ಸೇನ್ಕೊಂಡಿದ್ದಂತೆ ಅವಳು ಆಯೋಕ್ಯಳು ಆ ಲಕ್ಷ್ಮೀ ಅವಳು ತಪಸೈವ ಅಪ್ಸರತ್ವ ಕಥಮಪಿ ಭಾಳ ತಪಸ್ಸು ಮಾಡಿ ಅಪ್ಸರ ತೊಗೊಂಡು ಬಿಡ್ಕೊಳ್ತಾರೆ ಮೂಲತಃ ಕುರೂಪಿಯವರು ಒಳ್ಳೆ ರೂಪಿಗೆ ಪೈ ಎಲ್ಲ ತೊಗೊಂಡಿದ್ದು ಹೀಗೆ ಆ ಮತ್ತೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ ಕೇಳಿಕೊಂಡ್ಲು ಅಲ್ಲೋಗಿ ಏನು ಅಂತ ಕೇಳಿದ್ರು ಬ್ರಹ್ಮದೇವಿ ಅವೆಲ್ಲ ಹಿಡಿಯೋರು ಏನ್ ಬೇಕು ನಿನಗೆ ನಾನು ಮೋಕ್ಷ ಬೇಕು ಓ ಬೇಕಾದ ಮೋಕ್ಷ ಕೊಡ್ತೇನೆ ಮೋಕ್ಷ ಬೇಕಾದ ಪ್ರಕಾರ ಇದ್ದು ಅದನ್ನೆಲ್ಲ ನಾವು ನೋಡ್ಕೋಬೇಕು ಅಂತ ಕಪಾಳ ಮೋಕ್ಷ ಮೋಕ್ಷೆಲ್ಲ ಮೋಕ್ಷ ಅಂತಂದ್ರೆ ತುಂಬ ಇದೆ ಮೋಕ್ಷ ಅಂದರೆ ಬಿಡುಗಡೆ ಇಡ್ತೇನೆ ಅದು ಮೋಖ ಅಂತಂದರೆ ತಮಸು ಮೋಕ್ಷವೇ ಅಂದರೆ ಏನು ಲಿಂಗಶರೀರದ ಬಿಡುಗಡೆ ಆದರೆ ತಾಮಸರಿಗೆ ಅದು ಮೋಖ್ಯವೇ ಅವರಿಗೆ ಅಂತ ಆತ ಮುಚ್ಚಲರು ಮೋಕ್ಷಣ ಅಂತ ಬಿಡುಗಡೆ ಅಂತ ಅಷ್ಟೇ ಅರ್ಥ ಅದರಲ್ಲಿ ಇರೋದು ಸರಿ ಗ್ರಹಣ ಮೋಕ್ಷ ಗ್ರಹಣ ಆಗಿತ್ತು ಅದು ಬಿಡಿತು ಅದು ಅಂತ ಇನ್ನೇನು ಅಲ್ಲ ಮೋಕ್ಷ ಬೇಕು ಓ ಕೊಡ್ತೇನೆ ಏನು ಮಾಡಬೇಕು ಅದಕ್ಕೆ ಅದಕ್ಕೆ ನೋಡಿ ಈ ಕೆಲಸ ಮಾಡಬೇಕು ಅದು ತಾಮ್ ನೇತು ತತ್ತಮಂಧ್ ಕಮಲೆ ಜನಿರುವಾಚ ಚತುರ್ಮುಖ ಬ್ರಹ್ಮದೇವರ ಕಾಲಕಂದರು ರಾಮಾಭಿಷೇಕಂ ಆಶು ಭೂತ್ವಾ ದಾಸಿ ವಿಲುಂಬ ಅವರ ಮನೆಯಲ್ಲಿ ದಾಸಿಯಾಗಿ ನೀ ಕೆಡಿಸಬೇಕು ಇದು ತುಂಬಾ ದೊಡ್ಡ ಪ್ರಕರಣ ಇದೆ ಅವಳು ಎಲ್ಲೋ ಇದ್ದರೆ ಅವಳ ಮಾತಿನ ಕೈಕೈಯಾಕ ಕೆಡ್ತಾಳೆ ಅದಕ್ಕೆ ಕೈಕೈಯ್ಯ ಹುಟ್ಟೋದಕ್ಕಿಂತ ಮುಂಚೆ ಹೋಗಿ ಕೈಕೈ ರಾಜನ ಮನೆಯಲ್ಲೂ ಹೋಗಿ ಅವಳು ಬರೋದ್ರ ಜೊತೆಯಲ್ಲಿ ಇವಳು ಒಂದು ಸೇರ್ಕೋಬೇಕಿಲ್ಲಿ ತಾನು ಎಲ್ಲ ರೀತಿಯಲ್ಲೂ ಅವಳ ಮನಸ್ಸನ್ನು ಬಳಸಿಕೊಳ್ಬೇಕು ಬೇಕಾಟು ವರ್ಷ ತನಕ ಇದ್ದು ಆ ಅನುಭವ ಎಲ್ಲ ಪಡ್ಕೊಂಡು ಇವತ್ತಿನ ದಿವಸಕ್ಕೆ ಸಿದ್ಧವಾಗಿ ಅದು ಪರೀಕ್ಷೆ ಸಮಯ ಅವಳಿಗೆ ಅವತ್ತು ಅದನ್ನು ಕೆಡಿಸ್ಬೇಕು ಅದು ಅವಳಿಗೆ ಮುಖ್ಯ ಈಗ ಹೇಳಿಬಿಟ್ಟಿದ್ದು ಬ್ರಹ್ಮದೇವರು ಇಷ್ಟು ದೊಡ್ಡ ತಯಾರಿ ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಅವಳು ಅವಳು ಇದ್ದದ್ದೇ ಆ ಉದ್ದೇಶದಿಂದಾಗಿ ಅವಳು ಯಾರು ಕಲಿಪತ್ನಿ ಮತ್ತೊಬ್ಬರಿಗೆ ಹೀಗೆ ಇಲ್ಲ ಸಾಮಾನ್ಯರಿಗೆ ಉನ್ನತ ಕಾರ್ಯ ಒಳ್ಳೆಯದ್ದು ಮಾಡ್ಲಿಕ್ಕೆ ಬರಲ್ಲ ಕೆಟ್ಟದ್ದು ಮಾಡ್ಲಿಕ್ಕೆ ಬರೋಲ್ಲ ಊಟ ಹೊಡಲಿಕ್ಕೆ ಅಷ್ಟೇ ಸರಿಯೋ ಬೇರೆ ಉಂಟನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಬರೋಲ್ಲ ಅವ್ರು ಆಹು ಜಾಸ್ತಿ ಮಾಡ್ಲಿಕ್ಕೆ ಬರೋಲ್ಲ ಅದ ಮೇಲೆ ಯೋಗ್ಯತೆ ಅಲ್ಲ ಯಾರು ಅಂತಂದಾಗ ಅಲಕ್ಷ್ಮಿ ಇಷ್ಟೆಲ್ಲ ಮಾಡಿತ್ತು ಅನ್ನೋದನ್ನು ಪರೀಕ್ಷೆ ಮಾಡಿಕೊಟ್ರು ಅಂದ್ರೆ ಯಾವುದಾದ್ರೂ ಕೂಡ ದೊಡ್ಡ ಉನ್ನತ ಕಾರ್ಯ ನಡೀತಾ ಇದೆ ಅಂತಂದ್ರೆ ಅಲ್ಲೆಲ್ಲೋ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರಗಳಿದ್ದಾರು ದೊಡ್ಡದ್ಯಾವುದೋ ಒಂದು ಅಕಾಲ ನಡೀತಾ ಇದೆ ಅಂದ್ರೆ ಇವರು ವಿರೋಧಿಗಳಿದ್ದಾರೆ ಆ ಅವ್ರ ಬೇಡ ಇವ್ರ ಹತ್ರ ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಅವರ ಜೀವನ ಶೈಲಿಯೇ ಹೀಗಿದೆ ಅನ್ನೋದನ್ನ ಸಾವಿರಾರು ಯುಕ್ತಿಗಳನ್ನು ಆಚಾರ್ಯರಲ್ಲಿ ತೋರಿಸಿಕೊಡ್ತಾರೆ ಆಗ ಸೇತ್ಯುಕ್ತಾ ಮಂಥರಾಸೀ ಅವಳೇ ಮಂಥರಾತಿಯಲ್ಲಿ ಬಂದಿದ್ರು ಕೃತವತ್ಯವಚಿ ತತ್ ಕು ಕರ್ಮ ಆ ಕಾರ್ಯವನ್ನು ಮಾಡಿಯೇ ಬಿಟ್ಟಲು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಇದು ಯಾವ ಕ್ರಮದಲ್ಲಿ ಮುಂದುವರಿಸಿದ್ದಾರೆ ಅಂತ ಒಂದು ಆರು ನನಗೆ ಅವಕಾಶ ಇದೆ ಗುರುವಾರ ತನಕ ನೋಡಿ ಐದುವರೆಯಿಂದ ಆರೂವರೆ ತನಕ ಹಾಗೆ ಹೇಳಿದ್ರೆ ಎಂಟು ದಿವಸ ನಿಲ್ಲಿಸಿದ್ದೆಲ್ಲೇ ಇದೆ ಸ್ವಲ್ಪ ಕಾಂಪನ್ಸೇಟ್ ಮಾಡಿದಾಗುತ್ತೆ ಅದನ್ನ ಅಂತ ಅದಕ್ಕೋಸ್ಕರ ಅದನ್ನು ಮುಂದುವರ್ಸ ಇನ್ನೊಂದು ಐದು ದಿವಸ ಇದೆ ಮತ್ತೆ ಅಲ್ಲ ಎರಡು ದಿವಸ ಆಗುತ್ತೆ ಸೋಮವಾರ ಮಂಗಳವಾರ ಒಂದು ಗುರುವಾರ ಶುಕ್ರವಾರ ಇನ್ನೂ ದಿವಸ ಆಗುತ್ತೆ ಐದು ದಿವಸ ಆಗುತ್ತೆ ಎರಡು ಸಾಧ್ಯ ಆಗುತ್ತೆ ಶ್ರೀಕೃಷ್ಣ ಐದು